ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿತನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ವಾರಿಶಾಪ್ತನ ಕಿರಣ ಮಣಿಗಳ ಅಂದರೆ ಸೂರ್ಯನ ಕಿರಣ ಮಣಿಗಳನ್ನು ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಡ್ಪರಿಗೆ ಥಳಥಳಿಸುವದಲ್ಲಿ ಅಂತ ಹೇಳಿದರು ಹೀಗೆ ಪರಮಾತ್ಮ ಲೋಕತ್ರಯದೊಳಿಯ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವ ನವರ ಯೋಗ್ಯತೆ ಕರ್ಮವನನುಸರಿಸಿ ಅಂತ ಹೇಳಿದ್ರು ಸೂರ್ಯನ ಕಿರಣಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಬಣ್ಣಗಳು ಕೂಡ ಇರತಕ್ಕಂಥದ್ದು ಕಿರಣದಲ್ಲಿರ್ತಕ್ಕಂಥ ಕೆಂಪು ಬಣ್ಣ ಮಣಿಯಲ್ಲಿರ್ತಕ್ಕಂಥ ಕೆಂಪು ಬಣ್ಣವನ್ನು ಕಿರಣದಲ್ಲಿರ್ತಕ್ಕಂಥ ಹಳದಿ ಬಣ್ಣ ಮಣಿಯಲ್ಲಿರ್ತಕ್ಕಂಥ ಹಳಿ ಹಳದಿ ಬಣ್ಣವನ್ನು ಹೀಗೆ ಆಯಾ ಮಣಿಗಳ ವರ್ಣವನ್ನು ಅಥವಾ ಬಣ್ಣವನ್ನು ವ್ಯಕ್ತ ಮಾಡ್ತಾವೆ ಹಿಂದೆ ಅಗ್ನಿಯ ಹೆಸರು ಸಪ್ತಜಿಪ್ಪ ಅಂತ ಏಳು ನಾಲಿಗೆಗಳು ಅಂಥೇಳಿ ಆ ಏಳು ನಾಲಿಗೆಗಳು ಕೂಡ ಬೇರೆ ಬೇರೆ ವರ್ಣದ್ದು ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಸೂರ್ಯನ ಕಿರಣಗಳು ಕೂಡ ಬೇರೆ ಬೇರೆ ಬಣ್ಣದಿಂದ ಇರ್ತಕ್ಕಂಥದ್ದು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂತ ಹಿಂಗೆ ಬೇರೆ ಬೇರೆ ದಿಕ್ಕಿನಲ್ಲಿರ್ತಕ್ಕಂಥ ಸೂರ್ಯನ ರಶ್ಮಿಗಳು ಕೆಂಪು ಬಿಳಿ ಹಸಿರು ಹೀಗೆ ಬೇರೆ ಬೇರೆ ವರ್ಣದಿಂದ ಇರ್ತಾವೆ ಇದನ್ನು ಚಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಆಧುನಿಕ ವಿಜ್ಞಾನದ ಪ್ರಕಾರನು ಕೂಡ ಸೂರ್ಯನ ಕಿರಣವನ್ನು ಒಂದು ಗಾಜಿನ ಪಟ್ಟಕದ ಮೂಲಕ ಅದನ್ನು ಹಾಯಿಸಿದಾಗ ವರ್ಣ ವಿಭಜನೆಯಾಗಿ ಕಾಣುತ್ತೆ ಅದನ್ನೇ ರಿಫ್ಲೆಕ್ಷನ್ ಅಂತ ಕರಿತೀವಿ ಹೀಗೆ ಅಲ್ಲಿರ್ತಕ್ಕಂಥ ಬಣ್ಣಗಳು ಹಸಿರು ನೀಲಿ ಕೆಂಪು ಕಿತ್ತಳೆ ಹೀಗೆ ಬೇರೆ ಬೇರೆಯೇ ಗೋಚರ ಆಗತ್ತೆ ಹೀಗೆ ಆ ಸೂರ್ಯನ ಕಿರಣಗಳು ಇಷ್ಟೆಲ್ಲ ವರ್ಣ ವಿಶಿಷ್ಟವಾಗಿರೋದ್ರಿಂದಲೇ ಆ ಏಳು ಬಣ್ಣಗಳಿಂದಲೇ ಕಾಮರಬಿಲ್ಲು ಜಗತ್ತಿನಲ್ಲಿ ಸೃಷ್ಟಿಯಾಗತಕ್ಕಂಥದ್ದು ಹೀಗೆ ಕಿರಣದಲ್ಲಿ ಕೆಂಪು ಬಣ್ಣ ಇದ್ದರೂ ಕೂಡ ಹಳದಿ ಮಣಿಯಲ್ಲಿ ಅದು ಸೇರಿಕೊಂಡಾಗ ಅದರ ಹಳದಿ ಬಣ್ಣವನ್ನು ಕಿಂಚಿತ್ತು ವ್ಯತ್ಯಾಸ ಅದನ್ನ ಅದನ್ನು ಹಳದಿ ಬಣ್ಣವೇ ಮಣೆಯ ಹಳದಿ ಬಣ್ಣವನ್ನು ವ್ಯಕ್ತಗೊಳಿಸುತ್ತೆ ಹಾಗೆ ಪರಮಾತ್ಮ ಜೀವನ ಬಣ್ಣವನ್ನು ವ್ಯತ್ಯಾಸ ಸರಿಯಾಗಿಯೇ ವ್ಯಕ್ತ ಮಾಡ್ತಾನೆ ಅವರವರ ಯೋಗ್ಯತೆಯನ್ನು ಅನುಸರಿಸಿ ಅಂತ ಅದನ್ನೇ ಚಾಂದೋಗಿ ಉಪನಿಷತ್ ಭಾಷಾದಲ್ಲಿ ಹೇಳ್ತಾರೆ ಜೀವವರನೋ ಜೀವಗತಃ ಅಂತ ಜೀವನಲ್ಲಿ ಜೀವನಂತೆಯೇ ತನ್ನ ಬಣ್ಣವನ್ನು ಪ್ರಕಾಶವನ್ನು ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ ಅಂತ ಭಗವಂತನ ಉಷ್ಣಕಿರಣ ಸೂರ್ಯನ ಉಷ್ಣಕಿರಣವನ್ನು ಭಗವಂತನ ಶೀತಲ ಕಿರಣ ಚಂದ್ರನ ಶೀತಲ ಕಿರಣವನ್ನು ಕೂಡ ವ್ಯಕ್ತ ಮಾಡುತ್ತೆ ಹಾಗೆ ಭಗವಂತ ಆ ಯೋಗ್ಯತೆ ಹೇಗಿದೆಯೋ ಅದರಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಮಾಡದೆ ತ್ರಿವಿಧ ಜೀವರ ಸ್ವಭಾವವನ್ನು ವ್ಯಕ್ತ ಮಾಡ್ತಾನೆ ಅಂತ ಅಲ್ಲಿ ತಿಳಿಸಿದರು ಈಗ ಈ ಪದ್ಯದಲ್ಲಿ ಭಗವಂತ ಜೀವರ ಪುಣ್ಯಪಾಪಗಳ ಫಲವನ್ನು ಯಾವ ರೀತಿಯಾಗಿ ಕೊಡ್ತಾನೆ ಅದರ ಕ್ರಮ ಹೇಗೆ ಅನ್ನೋದರಲ್ಲಿ ತಿಳಿಸ್ತಾರೆ ಜಲವನಪರಿಸುವ ಗಳಿಗೆ ಬಟ್ಟಲ ನುಡಿದು ಜೈಗಂಟೆ ಕೈ ಪಿಡಿದು ಎಳೆದು ಹೊಡೆ ಬಂದದಲ್ಲಿ ಸಂತತ ಕರ್ತೃತಾನಾಗಿ ಹಲದರ ಅನುಜ ಪುಣ್ಯಪಾಪದ ಫಲಗಳನ್ನು ದೇವಾಸುರರ ಗಣದೊಳುವಿ ಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ ಇಲ್ಲಿ ಗಳಿಗೆ ಬಟ್ಟಲು ಅಂತ ಅದರ ದೃಷ್ಟಾಂತವನ್ನು ಕೊಡ್ತಾರೆ ವಿವಾಹ ಉಪನಯನ ಇತ್ಯಾದಿ ಎಲ್ಲ ಮುಹೂರ್ತ ನಿರ್ಧಾರ ಮಾಡ್ತಕ್ಕಂಥ ಕ್ರಮ ಗಳಿಗೆ ಬಟ್ಟಲಿನಿಂದ ಆಗ ಪ್ರಾಚೀನದಲ್ಲಿ ಗಡಿಯಾರ ಅನ್ನೋದು ಇರಲಿಲ್ಲ ಸೂರ್ಯ ಸಿದ್ಧಾಂತದ ಜ್ಯೋತಿಷ್ಯದ ಗ್ರಂಥದಲ್ಲಿ ನಾನಾ ಬಗೆಯಾಗಿರ್ತಕ್ಕಂಥ ಕಾಲವನ್ನು ನಿರ್ಧಾರ ಮಾಡ್ತಕ್ಕಂಥ ಯಂತ್ರಗಳನ್ನು ಹೇಳೋ ಸಂದರ್ಭದಲ್ಲಿ ಘಟಿಯಂತ್ರ ಅಥವಾ ಕಪಾಲ ಯಂತ್ರ ಅಂತ ಗಳಿಗೆ ಬಟ್ಟಲ ಬಗ್ಗೆ ಅಲ್ಲಿ ವರ್ಣನೆಯನ್ನು ಆ ಬಟ್ಟಲು ಗಾತ್ರ ಪರಿಮಾಣ ಹೇಗಿರುತ್ತೆ ಅಂತ ಹೇಳಿದ್ರೆ ಆರು ಇಂಚು ಎತ್ತರದಲ್ಲಿರ್ತಕ್ಕಂಥದ್ದು ಹನ್ನೆರಡು ಇಂಚು ಡಯಾಮೀಟರ್ ಅಥವಾ ವ್ಯಾಸ ಒಂದು ಇಂಚು ಆಳ ಈ ರೀತಿಯಾಗಿರ್ತಕ್ಕಂಥ ಒಂದು ತಾಮ್ರದ ಪಾತ್ರೆ ಆ ತಾಮ್ರದ ಪಾತ್ರೆಯಲ್ಲಿ ಒಂದು ಸಣ್ಣ ರಂಧ್ರವನ್ನು ಕೊರಿಬೇಕು ಸಣ್ಣ ರಂಧ್ರ ಅಂದರೆ ಅದಕ್ಕೂ ಒಂದು ಪರಿಮಾಣವನ್ನು ಹೇಳ್ತಾರೆ ಆ ರಂಧ್ರ ಹೇಗಿರಬೇಕು ಅಂತಾದರೆ ಮೂರು ಮುಕ್ಕಾಲು ಉದ್ದಿನ ಬೆಳೆಯನ್ನು ತಗೊಂಡು ಅಷ್ಟು ಗಾತ್ರದ ಚಿನ್ನವನ್ನು ತೊಗೊಳ್ಬೇಕು ಆ ಗಾತ್ರದ ಚಿನ್ನದಿಂದ ನಾಲ್ಕು ಇಂಚು ಉದ್ದಾಗುವಂಥ ಒಂದು ತಂತಿಯನ್ನು ಮಾಡಬೇಕು ಬಂಗಾರದ ತಂತಿಯನ್ನು ಮಾಡಬೇಕು ಆ ತಂತಿ ಮಾತ್ರ ಅದರೊಳಗೆ ತೂರು ಅಷ್ಟು ಸಣ್ಣದಾಗಿರ್ತಕ್ಕಂಥ ಮಾಡಬೇಕು ಆ ನಂತರ ನೀರು ತುಂಬಿರ್ತಕ್ಕಂಥ ಪಾತ್ರೆಯಲ್ಲಿ ಈ ಬಟ್ಟಲನ್ನ ಅದನ್ನೆ ಗಳಿಗೆ ಬಟ್ಟಲು ಅಂತ ಕರೆಯೋದು ಆ ಗಳಿಗೆ ಬಟ್ಟಲನ್ನ ತೇಲಿಬಿಟ್ರೆ ನಿಧಾನವಾಗಿ ಒಂದೊಂದೇ ಹನಿ ನೀರು ತುಂಬಿಕೊಂಡು ಆ ಬಟ್ಟಲು ಮುಳುಗತ್ತೆ ನಕ್ಷತ್ರಮಾನದ ಒಂದು ದಿನದಲ್ಲಿ ಅರವತ್ತು ಬಾರಿ ಮುಳುಗತ್ತೆ ಅರವತ್ತು ಸಲ ಮುಳುಗಿದಾಗ ಒಂದು ಗಳಿಗೆ ಅಂತ ಒಂದು ಗಳಿಗೆ ಒಂದು ಬಾರಿ ಮಾತ್ರ ಹೀಗೆ ಮುಳುಗುವಂಥದ್ದು ಈ ಬಟ್ಲು ಒಬ್ಬ ವ್ಯಕ್ತಿ ಅದನ್ನು ಸಾಕ್ಷಿಯಾಗಿ ನಿಂತು ನೋಡ್ತಾ ಇರ್ತಾನೆ ಅದರಿಂದ ಒಂದು ದಿನದಲ್ಲಿ ಅರವತ್ತು ಬಾರಿ ಒಂದು ಗಳಿಗೆಗೆ ಒಮ್ಮೆಯಂತೆ ಮುಳುಗ್ತಾ ಹೋಗುತ್ತೆ ಬಟ್ಟಲು ಇದನ್ನು ಒಬ್ಬ ಸಾಕ್ಷಿಯಾಗಿ ನಿಂತು ನೋಡ್ತಾ ಇರ್ತಂದ ಆ ಮನುಷ್ಯ ಏನು ಮಾಡ್ತಾನೆ ಬಟ್ಟಲು ಮುಳುಗಿದ ತಕ್ಷಣ ಜಾಗಟೆಯನ್ನು ತಗೊಂಡು ಜೋರ ಹೊಡಿತಾನೆ ಮೊದಲಿಗೆ ವಿವಾಹ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಉಪನಯನ ವಿವಾಹ ಅಂಥ ಸಂದರ್ಭದಲ್ಲಿ ಮುಹೂರ್ತವನ್ನು ನಿರ್ಧಾರ ಮಾಡಲಿಕ್ಕೆ ಜ್ಯೋತಿಷ್ಕರನ್ನು ಕರೆಸಿ ಅವರಿಗೆ ಸುಹುಮೂರ್ತವನ್ನು ನೀವು ಇಟ್ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೋತಿದ್ರು ಜ್ಯೋತಿಷಿಗಳಿಗೆ ಬಟ್ಟಲಲ್ಲಿ ವರ್ಣನನ್ನು ಆವಾಹಿಸಿ ಪೂಜೆ ಮಾಡಿ ಅಕ್ಷತೆ ಕಾಳನ್ನು ಅಂತಪಟವನ್ನು ಹಿಡಿತಕ್ಕಂಥ ಬ್ರಾಹ್ಮಣರ ಕೊಟ್ಟು ಆಮೇಲೆ ಸುಮೂರ್ತ ಸಾವಧಾನ ಸುಲಗ್ನ ಸಾವಧಾನ ಅಂತ ಮುಹೂರ್ತ ಬಂದಿದೆ ಅಂತ ಅವರು ಹೇಳಿದಾಗ ಆ ಮುಹೂರ್ತಕ್ಕೆ ಕಾದಿರ್ತಿದ್ರು ಗಳಿಗೆ ಬಟ್ಟಲನ್ನು ವೀಕ್ಷಣೆ ಮಾಡ್ತಾಯಿದ್ರು ಅದು ಮುಳುಗಿದಾಗ ಗಂಟಾನಾದ ಪೂರ್ವಕವಾಗಿ ಸುಮೂರ್ತ ಬಂತು ಅಂತ ಜೋ ಜ್ಯೋತಿಷ್ಕರು ಅಥವಾ ಪುರೋಹಿತರು ಅದನ್ನು ಘೋಷಣೆ ಮಾಡ್ತಾ ಇದ್ದರು ಆ ನಂತರದಲ್ಲಿ ಮಂಗಲ್ಯ ಧಾರಣೆ ಅಥವಾ ಜನಿವಾರದ ಧಾರಣೆ ಇದೆಲ್ಲ ಉಪನಯನದಲ್ಲಿ ಹೀಗೆ ನಡೀತಾ ಇದ್ದ ಅದೇ ರೀತಿಯಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಎಲ್ಲರ ಕರ್ಮಗಳಿಗೆ ತಾನೇ ಕರ್ತ ಆಗಿದ್ದರೂ ಕೂಡ ಅವುಗಳ ಫಲ ಉಣದೆ ತಾನು ಮಾತ್ರ ಸಾಕ್ಷಿಯಾಗಿ ಇರ್ತಾನೆ ಫಲಗಳನ್ನು ದೇವತೆಗಳಿಗೂ ಪ್ರೇರಕರಾಗಿರ್ತಕ್ಕಂಥ ಸತ್ಕರ್ಮ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೂ ಮತ್ತು ದುಷ್ಟಕರ್ಮ ಪ್ರೇರಕರಾಗಿರ್ತಕ್ಕಂಥ ದೈತ್ಯರಿಗೂ ವಿಭಾಗ ಮಾಡಿ ಅವರವರ ಪಾಲ್ ಎಷ್ಟಿದೆಯೋ ಅಷ್ಟನ್ನು ಉಣಿಸ್ತಾನೆ ಇದನ್ನು ಸ್ಪಷ್ಟ ಮಾಡಲಿಕ್ಕಾಗಿ ಗಳಿಗೆ ಬಟ್ಟಲೆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ ಇದು ಕಾಲಮಾನವನ್ನು ಅಳಿತಕ್ಕ ಅಳಿಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಇಲ್ಲಿ ನೀರು ತುಂಬಿಕೊಳ್ಳೋದು ಗಳಿಗೆ ಬಟ್ಟಲೆ ಆದರೂ ಸಮಯ ಸೂಚನೆ ಮಾಡಲಿಕ್ಕೆ ಹೊಡೆಯೋದು ಜಾಗಟೆಗೆ ಅದರಂತೆ ಕರ್ಮಗಳನ್ನು ಯಾರೆ ಮಾಡಿದರೂ ಕೂಡ ಅದರ ಫಲ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಕರ್ಮ ಪ್ರೇರಕರು ಸತ್ಕರ್ಮ ಪ್ರೇರಕರು ದೇವತೆಗಳು ದುಷ್ಕರ್ಮ ಪ್ರೇರಕರು ದೈತ್ಯರು ಆದ್ದರಿಂದ ದೈತ್ಯ ಭಾಗಗತಂ ಪುಣ್ಯಂ ಯಥಾ ಭಾಗಂ ದದಾತಿಚ ಅಂತ ವಿಷ್ಣು ರಹಸ್ಯದಲ್ಲಿ ಆಯಾ ದೇವತೆಗಳ ಭಾಗವನ್ನು ದೇವತೆಗಳಿಗೆ ದೈತ್ಯರ ಭಾಗವನ್ನು ದೈತ್ಯರಿಗೆ ಹಂಚ್ತಾನೆ ಪರಮಾತ್ಮ ತಾನು ಉಣೋದಿಲ್ಲ ಸಾಕ್ಷಿಯಾಗಿ ಇಪ್ಪ ಇದನ್ನು ಸಾಕ್ಷಿಯಾಗಿ ಪರಮಾತ್ಮ ವೀಕ್ಷಣೆ ಮಾಡ್ತಾನೆ ಪುಣ್ಯ ಪಾಪದ ಫಲಗಳನ್ನು ವಿಭಾಗವ ಮಾಡಿ ಅಂತ ಕರ್ಮಾಚರಣೆಯಲ್ಲಿ ಸಂಕಲ್ಪ ಮಾಡುವಾಗಲಿ ಕೊನೆ ಕೃಷ್ಣಾರ್ಪಣ ಹೇಳುವಾಗಲಿ ನೀರನ್ನು ಬಿಡೋದು ಕೃಷ್ಣಾರ್ಪಣ ಅಂತ ಹೇಳೋದು ಅಂತ ಈ ಗಳಿಗೆ ಬಟ್ಲು ತುಂಬಿ ನೀರಲ್ಲಿ ಮುಳುಗ್ತು ಅಂತಂದ್ರೆ ಸಾಧನೆ ಪೂರ್ತಿ ಆಗ್ತಕ್ಕಂಥ ಮೋಕ್ಷಕಾಲ ಅಂತ ಅದನ್ನ ಸೂಚನೆ ಮಾಡ್ತಕ್ಕಂಥವನು ಭಗವಂತ ಅವನೇನು ಮಾಡ್ತಾನೆ ಆ ಸಾಧನ ಶರೀರವನ್ನು ಬಿಟ್ಟು ಜೀವರ ಆ ಸ್ವರೂಪ ಶರೀರವನ್ನು ತಾನೆಳೆದು ಅವನಿಲ್ಲಿ ಇರ್ತಕ್ಕಂಥ ಅವಿದ್ಯಾ ಕಾಮಾದಿ ಮಲವನ್ನೆಲ್ಲ ತೊಳೆದು ಶುದ್ಧ ಮಾಡ್ತಾನೆ ಭಗವಂತ ಆಗ ಮಂಗಲ ಧ್ವನಿ ಆ ಜಾಗಟಗೆ ಹೇಗೆ ಹೊಡೆದಾಗ ಒಳ್ಳೆ ಸುಮಂಗಲವಾಗಿರ್ತಕ್ಕಂಥ ನಾದ ಹೊರಹೊಮ್ಮತೋ ಆ ಜೀವ ಸಾತ್ವಿಕ ಆದಾಗ ಪರಮಾತ್ಮನಿಂದ ಈ ರೀತಿಯಾಗಿರ್ತಕ್ಕಂಥ ಏಟು ಬಿದ್ದರೆ ಸ್ವರೂಪ ಶರೀರದಿಂದ ಮಂಗಲವಾಗಿರ್ತಕ್ಕಂಥ ಸುನಾದ ಹೊರಡುತ್ತೆ ಅದೇ ಆ ಜೀವ ದೈತ್ಯ ಆಗಿದ್ದರೆ ಒಡಲ ಜಾಗಟೆ ಮಾಡಿ ನುಡಿಯುವ ಅಂದರೆ ಒಡೆದಿರ್ತಕ್ಕಂಥ ಜಾಗಟೆಯಿಂದ ಕರ್ಕಶವಾಗಿರ್ತಕ್ಕಂಥ ಧ್ವನಿ ಹೇಗೆ ಬರುತ್ತೋ ಹಾಗೆ ಪರಮಾತ್ಮ ಏಟು ಕೊಟ್ಟಾಗ ಆ ದೈತ್ಯ ಆಗಿದ್ದರೆ ಅಥವಾ ತಾಮಸ ಸ್ವಭಾವದ ಜೀವಿಯಾಗಿದ್ದರೆ ಆ ರೀತಿಯಾಗಿರ್ತಕ್ಕಂಥ ಕರ್ಕಶನಾದ ಅವನಿಂದ ಹೊರಗೆ ಬರುತ್ತೆ ಆ ದೈತ್ಯರಿಗೂ ದೇವತೆಗಳಿಗೂ ಸ್ವರೂಪಕ್ಕೆ ಏಟ್ಕೊಡ್ತಕ್ಕಂಥ ಪರಮಾತ್ಮನೇ ಅದನ್ನೇ ಧ್ರುವ ಭಾಗವತದಲ್ಲಿ ಹೇಳೋದು ಯೋಥ ಪ್ರವಿಷ ಮಮ ವಾಚ ಮಿಮಾಂಪ್ರಸುಪ್ತಾಂ ಸಂಜೀವ ಎತ್ತೆ ಕಿಲಶಕ್ತಿ ಧರಸ್ತ್ವತಾಮ್ನಾಂತ ಇತ್ಯಾದಿ ಎಲ್ಲ ಹೇಳ್ತಾ ಅಂದ್ರೆ ಇದು ಒಂದು ರೀತಿಯಾಗಿ ಇನ್ನು ನೀರು ತುಂಬಿದಾಗ ಸಾಧನ ಶರೀರ ಅನ್ನೋದು ಮುಳುಗತ್ತೆ ಅಂದರೆ ಬಿದ್ದು ಹೋಗತ್ತೆ ಅಂತ ಜ್ಞಾನಿ ತನ್ನ ಸ್ವರೂಪ ಶರೀರದ ವಡಲ ಜಾಗಟೆಯಿಂದ ಹಯಗ್ರೀವ್ ಹಯಗ್ರೀವ ಅಂತ ಇತ್ಯಾದಿ ಎಲ್ಲ ಧ್ವನಿ ಮಾಡಿದ್ರೆ ವೈಕುಂಠದ ಬಾಗಿಲು ತೆರೆಕೊಳ್ಳುತ್ತೆ ಅಂತ ವಾದರಾಜರು ಹೇಳ್ತಾರಲ್ಲ ಈ ಧ್ವನಿ ಮೋಕ್ಷಕಾಲ ಸೂಚಕ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ಧ್ವನಿ ವಿಶೋಭತೆಚ ವೈಕುಂಠ ಕವಾಟೋದ್ ಘಟನ ಈ ರೀತಿಯಾಗಿ ಅಂತ ಅದೇ ಅಸುರ ಸ್ವಭಾವದವರಿಗೆ ತಾಮಸರಿಗೆ ನೀರು ಅನ್ನೋದು ದುಷ್ಕರ್ಮದ ಸಂಕೇತ ಸಾತ್ವಿಕರಿಗೆ ಅದು ಸತ್ಕರ್ಮದ ಸಂಕೇತ ತಾಮಸರಿಗೆ ಆ ನೀರು ತುಂಬಿದಾಗ ದುಷ್ಕರ್ಮದ ಸಂಕೇತ ಸ್ಥೂಲ ದೇಹ ಅನ್ನೋದು ಬಿದ್ದು ಹೋಗುತ್ತೆ ಸ್ವರೂಪ ದೇಹದಿಂದ ಬರ್ತಕ್ಕಂಥನಾದ ಒಡೆದ ಜಾಗತೆಯಿಂದ ಬರ್ತಕ್ಕಂಥ ಕರ್ಕಶವಾಗಿರ್ತಕ್ಕಂಥ ಧ್ವನಿ ಆ ಧ್ವನಿ ಆ ರೀತಿ ಕರ್ಕಶವಾಗಿ ಆಗುವಂತೆ ಮಾಡ್ತಕ್ಕಂಥವನು ಭಗವಂತನೇ ಪರಮಾತ್ಮ ಮತ್ತು ವಾಯುದೇವರು ಆ ಸ್ವರೂಪ ಶರೀರಕ್ಕೆ ಹೊಡಿತಾರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ದುರ್ಯೋಧನ ತೊಡೆಮೂರ್ಕೊಂಡು ಬಿದ್ದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ನೀನೇ ಮಹಾಪಾಪಿ ಮಹಾಪಾಪಿ ಅಂತ ಕಿರ್ಚಾಡ್ತಾನೆ ಸಾತ್ವಿಕರಲ್ಲಿ ಪುಣ್ಯವನ್ನು ತಾಮಸರಲ್ಲಿ ವಿ ವಿಭಾಗ ಮಾಡಿ ಭಗವಂತ ತಾನುಳದೆ ಅವರಿಗೆ ಸಾಕ್ಷಿಯಾಗಿದ್ದು ಉಣಿಸ್ತಾನೆ ಇದು ಭಗವಂತ ಮಾಡ್ತಕ್ಕಂಥ ರೀತಿ ಇಲ್ಲೊಂದು ವಿಶೇಷತೆ ಏನು ಅಂದರೆ ಆ ಗಳಿಗೆ ಬಟ್ಟಲು ನೀರನ್ನು ತುಂಬಿಕೊಳ್ಳುತ್ತೆ ಅದನ್ನು ದಾಸರು ತುಂಬಿಕೊಳ್ಳದೆ ಅದಂದರೆ ಗಳಿಗೆ ಬಟ್ಟಲು ನೀರನ್ನು ತುಂಬಿಕೊಳ್ಳುತ್ತೆ ಅನ್ನೋದನ್ನು ಹೇಳೋದ್ರ ಬದಲಾಗಿ ಜಲವನ್ನು ಅಪಹರಿಸುವ ಅಂತ ಪ್ರಯೋಗವನ್ನು ಮಾಡ್ತಾರೆ ಯಾಕೆ ಅಂದರೆ ಜಲದಾನ ಅನ್ನೋದು ಮಹಾಪುಣ್ಯಕರವಾಗಿರ್ತಕ್ಕಂಥ ಕೆಲಸ ಜಲವನ್ನು ಅಪಹಾರ ಮಾಡೋದು ಅಂತಿದೆಯಲ್ಲ ಅಷ್ಟೇ ಪಾಪಕರವಾಗಿರ್ತಕ್ಕಂಥ ದೋಷದ ಕೆಲಸ ಅಥವಾ ಅಪರಾಧ ಅಂತ ಈ ರೀತಿಯಾಗಿ ಅಪರಾಧ ಮಾಡ್ತಕ್ಕಂಥ ಗಳಿಗೆ ಬಿಟ್ಟಲನ್ನು ಬಿಟ್ಟು ಏನೂ ಅಪರಾಧ ಮಾಡದೇ ಇರ್ತಕ್ಕಂಥ ಜೈಗಂಟೆಯನ್ನು ಪರಮಾತ್ಮ ಜಾಗಟೆಯನ್ನು ಹೊಡಿತಾನೆ ಅಂದರೆ ಏನಾಯಿತು ನೀರು ತುಂಬಿಕಿ ತುಂಬಿಕೊಂಡಿದ್ದು ಗಳಿಗೆ ಬಟ್ಟಲು ಪರಮಾತ್ಮ ಪುಣ್ಯ ಮತ್ತು ಪಾಪದ ಫಲವನ್ನು ದೈತ್ಯರು ದೇವತೆಗಳಲ್ಲಿ ವಿಭಾಗ ಮಾಡ್ತಾನೆ ಅಂದರೆ ಹೇಗೆ ಸರಿಯಾಗತ್ತೆ ಅಂತ ಸಂಶಯ ಬರ್ತಾ ಇದೆ ಆ ಗಳಿಗೆ ಬಟ್ಟಲು ನೀರನ್ನು ಅಪಹಾರ ಮಾಡಿಕೊಂಡು ತಾನಾಗಿ ಮುಳಿ ಮುಳುಗತ್ತೆ ಮತ್ತೆ ಯಾಕೆ ಹೊಡಿಬೇಕು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಬಂದರೆ ಪಾಪದ ಕೊಡ ತುಂಬಿದಾಗ ನರಕದ ಗತಿ ಇದ್ದೇ ಇದೆ ಭಗವಂತ ಅವರನ್ನು ಬಿಟ್ಟು ಮೋಕ್ಷಯೋಗ್ಯರ ಒಡಲ ಜಾಗಟ್ಟೆ ಸುಮ್ಮನೆ ಇರೋದನ್ನು ನೋಡಿ ಹೊಡೆದು ಮಂಗಲಕರವಾಗಿರ್ತಕ್ಕಂಥ ಶುಭ ಧ್ವನಿಯನ್ನು ಹೊರಡಿಸೋ ಮೂಲಕ ತನ್ನ ಗುಣಗಾನವನ್ನು ಮಾಡಿಸ್ಕೋತಾನೆ ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಯಾವ್ಯಾವ ಶಬ್ದ ಪರಮಾತ್ಮನ ಯಾವ ಗುಣವನ್ನ ಹೇಳುತ್ತೆ ಅನ್ನೋದು ನಾವು ವಿಸ್ತಾರವಾಗಿ ತನ್ನ ಗುಣಗಾನವನ್ನು ಮಾಡಿಸ್ಕೋತಾನೆ ಇಲ್ಲಿ ಜಲವನ್ನು ಅಪಹಾರ ಮಾಡುವಂತಹ ಜಲವನ್ನು ಅಪಹರಿಸುವ ಈ ರೀತಿಯಾಗಿ ಯಾಕೆ ಪ್ರಯೋಗ ಮಾಡ್ತಾರೆ ಅಂದರೆ ಭಗವಂತನ ಕರ್ಮವನ್ನು ತನ್ನ ಕರ್ಮ ಅಂತ ತಿಳ್ಕೊತಾನೆ ಜೀವ ಅರ್ಥಾತ್ ತಾನೇ ಸ್ವತಂತ್ರ ಕರ್ತೃ ಅನ್ನೋ ಭಾವದಿಂದ ಅಹಂಕಾರದಿಂದ ಕರ್ಮಗಳನ್ನು ಮಾಡ್ತಾನೆ ಭಗವಂತ ಹೀಗೆ ಯಾರು ಹೇಳ್ತಾರೋ ಅವರನ್ನು ಭಗವಂತ ಮುಳುಗಿಸ್ತಾನೆ ಅನ್ನೋದಕ್ಕೆ ದೃಷ್ಟಾಂತ ಗಳಿಗೆ ಬಟ್ಟಲು ಮುಳುಗೋದು ಜಲವನ್ನು ಅದಕ್ಕೆ ಗಳಿಗೆ ಬಟ್ಟಲು ಅಂತ ಅದನ್ನು ಬಿಟ್ಟು ಅನಂತ ರೂಪಗಳಿಂದ ನೀನೇ ಇದ್ದು ನೀನೇ ನನ್ನ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳನ್ನು ಆ ಇಂದ್ರಿಯಾಭಿಮಾನಿ ದೇವತಾಂತರ್ಗತನಾಗಿ ಇದ್ದು ಮಾಡಿಸ್ತೀಯಾ ಅಂತ ಚಿಂತನೆ ಮಾಡಿದ್ರೆ ಆಗ ಜಾಗಟೆಯಿಂದ ಹೊಡೆದಾಗ ನಹಂ ಕರ್ತ ಹರಿ ಕರ್ತ ಅಂತ ಆ ಜೀವನದಿಂದ ಪರಮಾತ್ಮನ ಗುಣ ಜ್ಞಾನ ಬರ್ತಾಯಿದೆ ಅನಂತರೂಪಗಳಿಂದ ನೀನೇ ಅಂತ ಸಾತ್ವಿಕರು ಕೆಲವೊಂದು ಸಲ ಹಸುರಾವೇಶದಿಂದ ನಾನೇ ಕರ್ತ ಅಂತ ಚಿಂತನೆಯನ್ನು ಮಾಡ್ತಾನೆ ಆದ್ದರಿಂದನೂ ಜಲವನ್ನು ಅಪಹರಿಸುವ ಈ ರೀತಿಯಾಗಿ ಪ್ರಯೋಗ ಭಗವಂತ ಅವರನ್ನು ಬಿಟ್ಟುಬಿಡ್ತಾನೆ ಯಾಕೆ ಅಂದರೆ ಅವರು ಪ್ರಾರಬ್ಧ ಕರ್ಮವಶಾತು ಅಥವಾ ಜೀವದ್ವಯ ಆವೇಶ ಅಥವಾ ಅಜ್ಞಾತವಾಗಿ ಅಥವಾ ಅಪರಿಹಾರ್ಯ ಕೈ ಮೀರಿ ಹೋಗಿದೆ ತಾವೇನೂ ಮಾಡಲಿಕ್ಕಾಗಲ್ಲ ಅಂತ ಆ ಸಂದರ್ಭದಲ್ಲಿ ಪಾಪಕರ್ಮಗಳು ಅವರಿಂದ ಘಟಿಸಿರಬಹುದು ಆದರೂ ಕೂಡ ಪಶ್ಚಾತ್ತಾಪದ ದುಃಖದಿಂದ ಅವರು ಭಗವಂತನನ್ನು ನಿರಂತರ ನಾಮಸ್ಮರಣೆ ಮಾಡಿ ಪರಿಶುದ್ಧರಾಗ್ತಾರೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಕರ್ಣ ದುರ್ಯೋಧನ ಪಕ್ಷದಲ್ಲಿರ್ತಾನೆ ದುರ್ಯೋಧನನ್ನು ಮೆಚ್ಚಿಸಬೇಕು ಅನ್ನೋ ಬರದಲ್ಲಿ ಅಲ್ಲಿ ನಿಷ್ಟನಾಗಿ ಆಪಕ್ಷಕ್ಕೆ ನಿಷ್ಟನಾಗಿ ನಿಷ್ಠನಾಗಿ ದ್ರೌಪದಿಯನ್ನು ಬೇರ್ಷೆ ಅಂತ ಸಂಬೋಧನೆ ಮಾಡಿ ಕರೀತಾನೆ ದ್ರೌಪದಿ ಸಾಮಾನ್ಯ ಅವತಾರ ಭಾರತೀದೇವಿ ಅವತಾರಭೂತರು ಪರಶುಕ್ಲತ್ರಯರಲ್ಲಿ ಸೇರಿರ್ತಕ್ಕಂಥವರು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಪತ್ನಿ ಅವರನ್ನು ಕರ್ಣ ಆ ದುರ್ಯೋಧನನನ್ನು ವೆಚ್ಚಿಸಬೇಕು ಅವನ ವಶದಲ್ಲಿದ್ದೀನಿ ಅಂಥೇಳಿ ಆ ನಾಯಕನಿಗೆ ಅನಿಷ್ಠನಾಗಿ ಈ ದ್ರೌಪದಿಯನ್ನು ಈ ರೀತಿಯಾಗಿ ಕರೀತಾನೆ ಕರ್ಣ ಸ್ವಭಾವತಃ ದುಷ್ಟ ಅಲ್ಲ ಆಮೇಲೆ ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಹತ್ರ ಬಂದಾಗ ಅವತ್ತು ನಾನು ಮಾಡಿದ್ದು ತಪ್ಪಾಗಿದೆ ಇವತ್ತು ಕ್ಷಮಾ ಮಾಡುವಂಥ ಕರ್ಣ ಕೃಷ್ಣನನ್ನು ಪಶ್ಚಾತ್ತಾಪದಿಂದ ಪ್ರಯಸ್ಥಿತರೂಪವಾಗಿ ನಿರಂತರ ಉಪಾಸನೆ ಮಾಡಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಕೃಷ್ಣ ಅವನಿಗೆ ಸದ್ಗತಿಯನ್ನು ಕೊಟ್ಟ ಆದರೆ ದುಷ್ಟ ದುರ್ಯೋಧನ ಸ್ವಭಾವತನೇ ದುಷ್ಟನಾಗಿರ್ತಕ್ಕಂಥವೂ ಆಸುರಿ ಸ್ವಭಾವ ಅವನಿಗೆ ಯಾವತ್ತೂ ಪಶ್ಚಾತ್ತಾಪ ಅನ್ನೋದಿಲ್ಲ ತೊಡೆ ಮುರ್ಕೊಂಡ ಬಿದ್ದಾಗಲೂ ಕೂಡ ನಾನೇನು ಪಾಪ ಮಾಡಿದ್ದೀನಿ ನೀನೇ ಪಾಪಿ ಅಂತ ಶ್ರೀಕೃಷ್ಣ ಪರಮಾತ್ಮನನ್ನು ನಿಂದನೆ ಮಾಡಿದವನವನು ಅವನಿಗೆ ನರಕದಲ್ಲಿ ಕೃಷ್ಣ ಏಟನ್ನು ಕೊಡ್ತಾನೆ ಇನ್ನೊಂದು ರೀತಿಯಾಗಿ ಜಲವನ್ನು ಅಪಹಾರ ಮಾಡೋದು ಅಂತಂದರೆ ಭಕ್ತ ಭಗವಂತನ ಕರುಣಾರಸವನ್ನು ಅಪಹಾರ ಮಾಡೋದು ಅಂತ ಇಟ್ಕೊಂಡ್ರೆ ಅಂತಹ ಭಕ್ತನನ್ನು ಭಗವಂತ ತನ್ನ ಕರುಣಾರಸದಲ್ಲೇ ಮುಳುಗಿಸ್ತಾನೆ ಕರುಣಾ ಸಮುದ್ರನಾಗಿರ್ತಕ್ಕಂಥವನು ಭಗವಂತ ಆ ಕರುಣೆಯನ್ನು ಸಮುದ್ರದಲ್ಲಿ ಮುಳುಗಿಸ್ತಾನೆ ಭಗವಂತ ಭಗವಂತನ ಅಂತಹ ಕರುಣ ಯಾರು ಇಷ್ಟಪಡೋದಿಲ್ಲ ತಾಮಸರು ಅಂಥವರಿಗೆ ಒಡಕು ಜಾಗಟೆ ಹೊಡೆದು ಯಾವ ರೀತಿಯಾಗಿ ನಾದ ಬರುತ್ತೋ ಆ ರೀತಿಯಾಗಿ ಅವರಿಗೆ ಹೊಡೆತ ಕೊಟ್ಟು ಕರ್ಕಶವಾಗಿರ್ತಕ್ಕಂಥ ಧ್ವನಿಯನ್ನು ಅವರ ಮೂಲಕ ಹೊರಡಿಸ್ತಾನೆ ಭಗವಂತ ಭಗವದ್ ಭಕ್ತಿಯ ರಸವನ್ನು ಅಪಹರಣ ಮಾಡ್ತಕ್ಕಂಥವನು ಭಕ್ತ ಅವನು ಅನನ್ಯಶ್ಚಿಂತೆಯಂತೋ ಮಾಂ ಏಜನಃ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಅಂತ ಯಾರು ಈ ರೀತಿಯಾಗಿ ಅನನ್ಯವಾಗಿ ಭಗವಂತನನ್ನು ಚಿಂತನೆ ಮಾಡ್ತಾರೋ ಯೋಗಕ್ಷೇಮಂ ವಹಾಮ್ಯಹಂ ಅಂಥವರ ಯೋಗಕ್ಷೇಮವನ್ನು ನಾ ನೋಡ್ಕೋತೀನಿ ಅಂತ ಪರಮಾತ್ಮ ಹೇಳ್ತಾನೆ ಆ ಭಕ್ತ ನಿರಂತರವಾಗಿ ಭಗವತ್ ಸೇವಾ ವಿಚಾರದಲ್ಲೇ ಮುಳುಗಿರ್ತಾನೆ ಭಗವಂತ ಆದೇಶ ಮಾಡ್ತಾನೆ ಶ್ರವಣಾದಿವಿನ ನೈವಕ್ಷಣಂ ತಿಷ್ಟೇ ಪರಮಾತ್ಮನ ಕಥಾಶ್ರವಣಾದಿಗಳನ್ನು ಮಾಡದೆ ಒಂದು ಕ್ಷಣನೂ ವ್ಯರ್ಥ ಮಾಡಬಾರದು ಅಂತ ನಿದ್ರಾವಸ್ಥೆಯನ್ನು ಹೊರತುಪಡಿಸಿ ಇನ್ನೆಲ್ಲ ಕಾಲದಲ್ಲೂ ಭಗವಂತನ ಚಿಂತನಾದಿಗಳನ್ನು ನಿರಂತರವಾಗಿ ಮಾಡಬೇಕು ಅಂತ ಆದ್ದರಿಂದ ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮ ವಿಹಿತ ಕರ್ಮಗಳನ್ನೇನು ವಿಧಿಸಿದಾನೋ ಅದರಂತೆ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಮೌನವಾಗಿ ಭಕ್ತಿ ರಸದಲ್ಲಿಯೇ ಮುಳುಗಿರ್ತಾನೆ ಆದರೆ ದುರ್ಜನರು ತಾವು ಮಾಡ್ತಕ್ಕಂಥ ಪಾಪಕರ್ಮವನ್ನು ಹೇಳ್ಕೊಳ್ಳಲ್ಲ ಅವರು ಭಗವಂತನನ್ನೇ ನಿಂದಿಸ್ತಾರೆ ಸದಾ ಸದಾಕಾಲ ಅದಕ್ಕೆ ಭೀಮನಿಂದ ದುರ್ಯೋಧನನ್ನು ತೊಡೆಮೂರಿಸಿದ ಭಗವಂತ ಇಲ್ಲಿ ಜಲ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನಿಯ ಅಪ್ರಾಬ್ ಅಪ್ರಾರಬ್ಧ ಪುಣ್ಯ ಮತ್ತು ಅಂತ ಭಗವಂತ ಅದನ್ನು ಅಪಹಾರ ಮಾಡ್ತಾನೆ ಅಪರೋಕ್ಷ ಜ್ಞಾನಿ ಮಾಡಿರ್ತಕ್ಕಂಥ ಪಾಪಕರ್ಮವನ್ನು ದ್ವೇಷಗಳಿಗೆ ಅಂದರೆ ಪರಮಾತ್ಮನನ್ನು ದ್ವೇಷ ಮಾಡಿರ್ತಕ್ಕಂಥ ದೈತ್ಯರಿಗೆ ಪಾಪವನ್ನು ಕೊಟ್ಟು ಅವರನ್ನು ನರಕದಲ್ಲಿ ಮುಳುಗಿಸ್ತಾನೆ ಅಪರೋಕ್ಷ ಜ್ಞಾನಿಗಳು ಮಾಡಿರ್ತಕ್ಕಂಥ ಪುಣ್ಯಕರ್ಮದ ಫಲವನ್ನು ಅವನ ಇಷ್ಟ ಮಿತ್ರರಿಗೆ ಅದನ್ನು ಹಂಚ್ತಾನೆ ಭಗವಂತ ವೇಗವಾಗಿ ಅಪಾರ ಸಂಪತ್ತನ್ನು ಕೊಟ್ಟು ಕೊನೆಗೆ ಮೋಕ್ಷವನ್ನೇ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಅಪರೋಕ್ಷ ಜ್ಞಾನಿ ಅನಿಷ್ಟ ಪುಣ್ಯವನ್ನು ಇಷ್ಟ ಮಿತ್ರರಿಗೆ ಕೊಡ್ತಾನೆ ಅವರನ್ನು ಸುಖ ಸಾಗರದಲ್ಲಿ ಮುಳುಗಿಸ್ತಾನೆ ಕರುಣಾ ಸಮುದ್ರ ಪಾಪವನ್ನು ದ್ವೇಷಗಳಿಗಿಟ್ಟು ಹೊಳಿತಾನೆ ಇದಕ್ಕೆಲ್ಲ ಹಲದರ ಅನುಜ ಸಾಕ್ಷಿಯಾಗಿಪ್ಪ ಶ್ರೀಕೃಷ್ಣ ಪರಮಾತ್ಮ ಬಲರಾಮನನ್ನು ನಿಮಿತ್ತ ಮಾಡಿಕೊಂಡು ಪ್ರಲಂಬ ಮೊದಲಾಗಿರ್ತಕ್ಕಂಥ ಹಸುರರ ಸಂಹಾರವನ್ನು ಮಾಡಿಸ್ತಾನೆ ಆದರೆ ಆ ಬಲರಾಮನಲ್ಲಿ ಶುಕ್ಲಕೇಶವೇಶದಿಂದ ಇದ್ದು ಪ್ರಲಂಬಾಸುರ ಮೊದಲಾದವರನ್ನು ಸಂಹಾರ ಮಾಡತಕ್ಕಂಥವನು ಪರಮಾತ್ಮನೇ ಅವನೇ ಕರ್ತ ಅವನ ಅವೇಶದಿಂದನೇ ಬಲರಾಮ ಸಾಧನ ಕಾರ್ಯ ಮಾಡಿದ ಅಥವಾ ವಧಾ ಕಾರ್ಯ ಸಂಹಾರ ಕಾರ್ಯವನ್ನು ಮಾಡಿದ ಅಂತ ಭಾಗವತ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ ಶ್ರೀಕೃಷ್ಣ ಪರಮಾತ್ಮ ತಾನಾಗಿ ಆ ಪುಣ್ಯಫಲವನ್ನು ಮೋಕ್ಷಕಾಲದಲ್ಲಿ ಆ ಶೇಷನಿಗೆ ಶೇಷಾವತಾರ ಅವನು ಬಲರಾಮ ಅವನಿಗೆ ಅದನ್ನು ಉಣಿಸ್ತಾನೆ ಸುಖ ಸಾಗರದಲ್ಲಿ ಅವನನ್ನು ತಾನು ಆ ಕರ್ಮಫಲವನ್ನು ಉಣ್ಣದೇ ಕೇವಲ ಸಾಕ್ಷಿಯಾಗಿ ಇರ್ತಾನೆ ಭಗವಂತ ಇನ್ನು ಸ್ಯಮಂತಕಮಣಿ ಪ್ರಸಂಗದಲ್ಲೂ ಆ ನಿಮಿತ್ತವಾಗಿ ಬಲರಾಮ ಶ್ರೀಕೃಷ್ಣನ ಪರಮಾತ್ಮನ ಜೊತೆಗೆ ಸ್ವಲ್ಪ ಬೇಸರವನ್ನು ಮಾಡ್ಕೊತಾನೆ ಬೇಸರ ಮಾಡಿಕೊಂಡು ಕೃಷ್ಣ ಪರಮಾತ್ಮನಿಂದ ಬಹಳ ದೂರ ಹೋಗ್ತಾನೆ ನಿನ್ನ ಸಹವಾಸವೇ ಬೇಡ ಅಂತ ಆದರೂ ಕೂಡ ಕೃಷ್ಣ ಅಣ್ಣನಾಗಿರ್ತಕ್ಕಂಥ ಬಲರಾಮನನ್ನು ಬಿಡಲ್ಲ ಅವನನ್ನು ವಾಪಸ್ ಕರೆಸ್ಕೊಂಡು ಸಮಾಧಾನ ಮಾಡಿ ಕ್ಷಮಾ ಮಾಡಿ ಅವನ ಆ ಪಾಪವನ್ನು ಅವನಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಹಸುರನಿಗೆ ಉಣಿಸ್ತಾನೆ ತಾನು ಸಾಕ್ಷಿಯಾಗಿರ್ತಾನೆ ಹೀಗೆ ಪರಮಾತ್ಮ ಪುಣ್ಯ ಮತ್ತು ಪಾಪ ಏನು ದ್ವಂದ್ವ ಕರ್ಮಗಳಿದೆ ಆ ಪುಣ್ಯ ಪಾಪದ ಫಲಗಳನ್ನು ಹಲದರ ಅನುಜ ದೇವ ಅಸುರರ ಗಣದಳು ವಿಭಾಗವ ಮಾಡಿ ಉಣಿಸುತ್ತಾ ಸಾಕ್ಷಿಯಾಗಿಪ್ಪ ಹೀಗೆ ಪರಮಾತ್ಮ ಕರ್ಮದ ಫಲಗಳನ್ನು ಯಾರು ಪ್ರೇರಕರೋ ಅವರಿಗೆ ಉಣಿಸ್ತಾನೆ ಈ ಮೂಲಕವೂ ಪರಮಾತ್ಮ ದೋಷದೂರ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ